ಶ್ರೀ ಗುರುಭ್ಯೋ ನಮಃ ಹರಿಹಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶಂಕರಾಚಾರ್ಯರ ಚರಣಾರ್ವಿಂದಗಳಲ್ಲಿ ಶರಣಹೊಂದುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಪದತಗಳಲ್ಲಿ ಶರಣಹೊಂದುತ್ತಾ ಡಾಕ್ಟರ್ ಕೆ ಜಿ ಸುಬ್ರ ಶರ್ಮ ಮಹಾವಿದ ಮಹಾಮಹೋಪಾಧ್ಯಾಯ ವೇದಾಂತ ಬ್ರಹ್ಮ ಇವರ ಚರಣಾರ್ವಿಂದಗಳಲ್ಲಿ ಶರಣು ಹೊಂದುತ್ತಾ ಸುಬ್ರಾಯ ಶರ್ಮರ ಕೃತಿಯಾದ ವೇದಾಂತದಲ್ಲಿನ ಕೆಲವು ಪದಗಳು ಅರ್ಥಗಳು ವೇದಾಂತ ಪರಿಭಾಷೆ ಈಗಾಗಲೇ ಆರು ಭಾಗಗಳನ್ನು ನೋಡಿದ್ದೇವೆ ಇವತ್ತು ಏಳನೇ ಭಾಗ ಏಳನೇ ಕಂತು ವಸ್ತುತಂತ್ರ ಪುರುಷತಂತ್ರ ಎಂಬ ಪದಗಳು ಇದರ ಅರ್ಥ ಶಂಕರರು ತಮ್ಮ ಗ್ರಂಥಗಳಲ್ಲಿ ವಸ್ತುತಂತ್ರಂ ಜ್ಞಾನಂ ಪುರುಷತಂತ್ರಂ ಕರ್ಮ ಎಂದು ಮತ್ತೆ ಮತ್ತೆ ಹೇಳ್ತಾರೆ ಇದರ ಸ್ವಾರಸ್ಯವನ್ನು ನೋಡೋಣ ವಸ್ತುತಂತ್ರಂ ಜ್ಞಾನಂ ತಂತ್ರ ಎಂದರೆ ಅಧೀನ ತಂತ್ರ ಅಂದರೆ ಆಡಳಿತ ಅಂತೇಳಿ ಅರ್ಥ ಈಗ ಸ್ವತಂತ್ರ ಅಂದರೆ ತನ್ನದೇ ಅಧೀನವಾಗಿ ಇರತಕ್ಕಂಥದ್ದು ತನ್ನ ಆಡಳಿತ ಪರತಂತ್ರ ಅಂದರೆ ಇನ್ನೊಬ್ಬರ ಅಧೀನದ್ದು ಆಗಿರುವಂಥದ್ದು ಹಾಗೆ ತಂತ್ರ ಅಂದರೆ ಅಧೀನ ಅಂತೇಳಿ ಇಲ್ಲಿ ವಸ್ತುತಂತ್ರ ಅಂತ ಹೇಳಿದರೆ ವಸ್ತುವಿಗೆ ಅಧೀನವಾದದ್ದು ಯಾವುದೇ ವಸ್ತುವಿನ ಜ್ಞಾನವು ಆ ವಸ್ತುವಿಗೆ ಅಧೀನವಾಗಿರುತ್ತದೆ ಪುಸ್ತಕವನ್ನು ಪುಸ್ತಕವೆಂದು ತಿಳಿದಾಗಲೇ ಅದು ಪುಸ್ತಕ ಜ್ಞಾನವಾಗ್ತದೆ ಪುಸ್ತಕವನ್ನು ಸರಸ್ವತಿ ಎಂದು ಭಾವಿಸಿ ಅದು ಭಾವನೆಯಾಗುತ್ತದೆ ಹೊರತು ಪುಸ್ತಕ ಜ್ಞಾನವಾಗುವುದಿಲ್ಲ ಹೀಗೆ ಸ್ವತಃ ಸಿದ್ಧವಾದ ಪರಬ್ರಹ್ಮವನ್ನು ಪರಬ್ರಹ್ಮವೆಂದೇ ತಿಳಿದರೆ ಅದು ಬ್ರಹ್ಮಜ್ಞಾನವಾಗ್ತದೆ ಬ್ರಹ್ಮದ ಜ್ಞಾನವು ಬ್ರಹ್ಮಕ್ಕೆ ಅಧೀನ ದೇವತೆಗಳ ಜ್ಞಾನವು ದೇವತೆಗಳಿಗೆ ಅಧೀನ ಇಲ್ಲಿ ಯಾವ ಭಾವನೆಯೂ ಇರುವುದಿಲ್ಲ ಆತ್ಮಜ್ಞಾನವು ಸಾರ್ವತ್ರಿಕವಾದ ವಸ್ತುತಂತ್ರಜ್ಞಾನವೇ ಹೊರತು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದದ್ದಲ್ಲ ಪುರುಷತಂತ್ರಂ ಕರ್ಮ ಹೀಗೆ ವಸ್ತುತಂತ್ರಂ ಜ್ಞಾನಮಂತ ಹೇಳ್ತಾರೆ ಪುರುಷತಂತ್ರಂ ಕರ್ಮ ಕರ್ಮವು ಪುರುಷತಂತ್ರ ಅಂದರೆ ಪುರುಷಾಧೀನವು ಲೌಕಿಕ ಅಥವಾ ಶಾಸ್ತ್ರೀಯ ಕರ್ಮಗಳೆಲ್ಲವೂ ಪುರುಷರ ಅಧೀನವಾಗಿರ್ತವೆ ಇದಕ್ಕೆ ಕರ್ತೃತಂತ್ರ ಕರ್ಮ ಎಂದು ಹೆಸರು ಎಷ್ಟು ಕರ್ತೃಗಳಿದ್ರೋ ಇದ್ದಾರೆಯೋ ಅಷ್ಟು ರೀತಿಯ ಕರ್ಮಗಳಿರ್ತವೆ ಸಂಧ್ಯಾವನೆಯನ್ನು ಸಹಸ್ರ ಜನಗಳು ಮಾಡಿದರೆ ಅದು ಸಹಸ್ರ ರೀತಿಯೇ ಆಗಿರ್ತದೆ ದೇವರ ಪೂಜೆಯನ್ನು ಎಲ್ಲರೂ ಮಾಡ್ತಾರೆ ದಿಟ್ಟ ಆದರೂ ಎಲ್ಲರೂ ಒಂದೇ ರೀತಿಯಲ್ಲೂ ಮಾಡೋದಿಲ್ಲ ಅದು ಸಾಧ್ಯವೂ ಇಲ್ಲ ಯಾಕೆಂದರೆ ಇದು ಕರ್ತೃತಂತ್ರ ಕರ್ಮವೆಂದರೆ ಕರ್ಮಗಳು ಹಾಗೂ ಉಪಾಸನೆಗಳು ಶಾರೀರಿಕ ವಾಚಿಕ ಮಾನಸಿಕ ಅಂತೇಳಿ ಕರ್ಮಗಳು ಮೂರು ರೀತಿಯಲ್ಲಿ ಇರ್ತವೆ ಈ ಕರ್ಮಗಳೆಲ್ಲವೂ ಕರ್ತತಂತ್ರವು ಚೋದನಾತಂತ್ರವೂ ಆಗಿರ್ತವೆ ಅಂದರೆ ಪುರುಷಾಧೀನವೂ ಶಾಸ್ತ್ರಾಧೀನವೂ ಆಗಿರ್ತವೆ ಹೀಗಾಗಿ ಇವುಳು ಬ್ರಹ್ಮಜ್ಞಾನವಲ್ಲ ವಸ್ತುತಂತ್ರವಾದ ಬ್ರಹ್ಮಜ್ಞಾನವು ಕರ್ತತಂತ್ರವಾದ ಧ್ಯಾನವೂ ಅಲ್ಲ ಕರ್ತತಂತ್ರವಾದ ಧ್ಯಾನವೂ ವಸ್ತುತಂತ್ರವಾದ ಬ್ರಹ್ಮಜ್ಞಾನವೂ ಅಲ್ಲ ಧ್ಯಾನವೆಂಬ ಭಾವನೆಯಿಂದ ಮರಣಾನಂತರ ದೇವಲೋಕ ಪ್ರಾಪ್ತಿಯಾದರೆ ವಸ್ತುತಂತ್ರವಾದ ಬ್ರಹ್ಮಜ್ಞಾನದಿಂದ ಅವಿಜ್ಞಾನಿವೃತ್ತಿಯಾಗಿ ಇಲ್ಲಿಯೇ ಈ ಜನ್ಮದಲ್ಲಿಯೇ ಮೋಕ್ಷವು ದೊರಕ್ತದೆ ಅಂತೂ ಸ್ವತಃಸಿದ್ಧವಾದ ಮೋಕ್ಷಕ್ಕೆ ವಸ್ತುತಂತ್ರವಾದ ಬ್ರಹ್ಮಾತ್ಮ ಜ್ಞಾನವೇ ಸಾಧನ ಅಂಥೇಳಿ ತಿಳಿಯಬೇಕು ಇದು ವಸ್ತುತಂತ್ರ ಮತ್ತು ಪುರುಷತಂತ್ರದ ಅರ್ಥ ಹಾಗಾಗಿ ವಸ್ತುತಂತ್ರ ಅಂದರೆ ಪರಬ್ರಹ್ಮ ವಸ್ತುವಿನ ಕುರಿತಾದಂತಹ ತಿಳುವಳಿಕೆ ಪುರುಷತಂತ್ರ ಅಂತ ಹೇಳಿದರೆ ಕರ್ಮ ಆಯಾಯ ವ್ಯಕ್ತಿಗಳು ಮಾಡತಕ್ಕಂತಹ ವಿವಿಧ ರೀತಿಯ ಕರ್ಮಗಳು ಇನ್ನು ಪಂಚಪಂಚಕಂ ಐದು ರೀತಿಯ ಪಂಚಕಗಳು ಜ್ಞಾನೇಂದ್ರಿಯ ಪಂಚಕಂ ಕರ್ಮೇಂದ್ರಿಯ ಪಂಚಕಂ ಶಬ್ದಾದಿ ಪಂಚಕಂ ಪ್ರಾಣಾದಿ ಪಂಚಕಂ ಭೂತ ಪಂಚಕಂ ಈ ಶಬ್ದಗಳನ್ನು ವೇದಾಂತದಲ್ಲಿ ಮತ್ತೆ ಮತ್ತೆ ಬಳಸ್ತಾರೆ ಇವುಗಳಿಗೆ ಪಂಚ ಪಂಚಕಂ ಎಂದು ಹೆಸರು ಐದು ಐದರ ಗುಂಪಿನ ಐದು ಇವು ಯಾವುವು ಎಂಬುದನ್ನು ನೋಡೋಣ ಜ್ಞಾನೇಂದ್ರಿಯ ಪಂಚಕಂ ಜ್ಞಾನೇಂದ್ರಿಯಗಳು ಐದು ನೇತ್ರಂ ಶ್ರೋತ್ರಂ ತ್ವಕ್ ಘ್ರಾಣಂ ಕಣ್ಣು ಕೆವಿ ಚರ್ಮ ನಾಲಿಗೆ ಮೂಗು ಈ ಐದು ಇಂದ್ರಿಯಗಳಿಗೆ ನಮಗೆ ಈ ಐದು ಇಂದ್ರಿಯಗಳಿಂದ ಬಾಹ್ಯ ವಿಷಯಗಳಲ್ಲಿ ಉಂಟಾಗ್ತವೆ ಇವಕ್ಕೆ ಬುದ್ಧಿಂದ್ರಿಯ ಪಂಚಕ ಅಂತೇಳಿ ಕೂಡ ಹೆಸರು ಜ್ಞಾನೇಂದ್ರಿಯ ಅಥವಾ ಬುದ್ಧೀಂದ್ರಿಯ ಇನ್ನು ಕರ್ಮೇಂದ್ರಿಯ ಪಂಚಕ ವಾಕ್ಪಾಣಿಪಾದಪಾಯು ಉಪಸ್ಥಗಳು ನಾಲಗೆ ಕೈಗಳು ಕಾಲುಗಳು ಮಲೇಂದ್ರಿಯ ಜನನೇಂದ್ರಿಯಗಳು ಇವುಗಳು ದೇಹದಲ್ಲಿದ್ದುಕೊಂಡು ತಮ್ಮ ತಮ್ಮ ಕ್ರಿಯೆಗಳನ್ನು ಮಾಡ್ತಾ ಇರ್ತವೆ ಇನ್ನು ಶಬ್ದಾದಿ ಪಂಚಕಂ ಶಬ್ದಸ್ಪರ್ಶ ರೂಪರಸಗಂಧಗಳು ಇಂದ್ರಿಯಗಳಿಗೆ ಇವುಗಳು ವಿಷಯವಾಗಿರುತ್ತವೆ ಕಿವಿ ಶಬ್ದವನ್ನು ಚರ್ಮೇಂದ್ರಿಯು ಸ್ಪರ್ಶವನ್ನು ಕಣ್ಣು ರೂಪವನ್ನು ನಾಲಗೆ ರಸವನ್ನು ಮೂಗು ಗಂಧವನ್ನು ಹರಿಯುತ್ತದೆ ಪ್ರಾಣಾದಿಪಂಚಕಂ ಪ್ರಾಣ ಅಪಾನ ವ್ಯಾನೋದಾನ ಸಮಾನಗಳೆಂಬ ಐದು ಪ್ರಾಣಗಳು ದೇಹದೊಳಗಿದ್ದು ತಮ್ಮ ವ್ಯಾಪಾರಗಳನ್ನು ಮಾಡ್ತೀವಿ ಹೃದಯದಲ್ಲಿ ಪ್ರಾಣ ಹೃದಯ ಪ್ರಾಣಂ ಗುದೇಪಾನ ಹೃದಯ ಪ್ರಾಣೋ ಗುದೇಪಾನೋ ಸಮಾನೋ ನ ಅಭಿಮಂಡಲೇ ಅಂತೇಳಿದ ಶ್ಲೋಕ ಇದೆ ಎಲ್ಲೆಡೆಯಲ್ಲಿಯೂ ವ್ಯಾನ ನಾಭಿಯಲ್ಲಿ ಸಮಾನ ಕಂಠದಲ್ಲಿ ಉದಾನ ಹೀಗೆ ಇನ್ನು ಭೂತ ಪಂಚಕ ಪೃಥಿವಿ ಅಪ್ಪು ತೇಜ ವಾಯು ಆಕಾಶಗಳು ಆಕಾಶದಿಂದ ವಾಯು ವಾಯುವಿನಿಂದ ತೇಜಸ್ಸು ತೇಜಸ್ಸಿನಿಂದ ಅಪ್ಪು ಅಪ್ಪಿನಿಂದ ಪೃಥಿವಿ ಪೃಥ್ವಿಯಿಂದ ಅನ್ನ ಆಹಾರಗಳು ಇದು ಪ್ರಪಂಚ ನಮ್ಮ ಈ ದೇಹದೊಳಗೆ ಈ ಪಂಚ ಇದ್ದು ಕೆಲಸಗಳನ್ನು ಮಾಡುತ್ತಿವೆ ಇದೆಲ್ಲವೂ ಅನಾತ್ಮವೆಂದು ಆತ್ಮನೊಬ್ಬನೇ ಚೈತನ್ಯಾತ್ಮಕನೆಂದು ತಿಳಿಯಬೇಕು ಆತ್ಮನ ಸನ್ನಿಧಾನದಿಂದಲೇ ಇವೆಲ್ಲವೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾಯಿವೆ ಆದರೆ ಆತ್ಮನು ಮಾತ್ರ ಕೂಟಸ್ಥ ನಿತ್ಯನೆಂದು ತಿಳಿಯಬೇಕು ಈ ಮಾಯೆಯ ಒಳಗಿರುವಂತಹ ನಿತ್ಯನು ಅಂಥೇಳಿ ಕೂಟ ಅಂದರೆ ಮಾಯೆ ಕಪಟ ಅಂತೇಳಿ ಇನ್ನು ಭಾವವಿಕಾರಗಳು ಭಾವ ವಿಕಾರಗಳುಂದರೆ ಬ್ರಹ್ಮವು ವಿಕಾರಗಳಿಲ್ಲದ ಕೂಟಸ್ಥ ನಿತ್ಯವೆಂದು ವೇದಾಂತಗಳು ಹೇಳ್ತವೆ ಪರಬ್ರಹ್ಮೊಂದನ್ನು ಬಿಟ್ಟು ಉಳಿದ ಎಲ್ಲ ಪದಾರ್ಥಗಳಿಗೂ ವಿಕಾರಗಳುಂಟು ಹೀಗಾಗಿ ಅನಾತ್ಮ ವಸ್ತುಗಳೆಲ್ಲವೂ ನಿತ್ಯ ಪರಿಣಾಮಿ ಆತ್ಮನೊಬ್ಬನೇ ಅಪರಿಣಾಮಿ ಆಗಿದ್ದಾನೆ ಅಂದರೆ ಪರಿಣಾಮ ಹೊಂದುವಂಥದ್ದು ಅಂತಿಲ್ಲ ಅದು ಇನ್ನೊಂದಾಗಿ ಆಗುವಂಥದ್ದಿಲ್ಲ ವಿಕಾರಗಳನ್ನು ಉಳ್ಳದ್ದು ವಿಕಾರಿ ವಿಕಾರಗಳಿಲ್ಲದ್ದು ಅವಿಕಾರಿ ಎಂಬುದು ವೇದಾಂತಗಳ ಸಿದ್ಧಾಂತ ಸರಿ ಹಾಗಾದರೆ ವಿಕಾರಗಳೆಂದರೆ ಏನರ್ಥ ಎಷ್ಟು ವಿಕಾರಗಳಿವೆ ನೋಡೋಣ ಷಡ್ ಭಾವ ವಿಕಾರಗಳಿಗಾಗಲೇ ನೋಡಿದ್ದೇವೆ ನಾವು ಭಾವಂತಿ ಭಾವ ಪದಾರ್ಥ ಪದಾರ್ಥಗಳಿಗೆ ಭಾವ ಎಂದು ಹೆಸರು ಭಾವ ಅರ್ಥ ವಸ್ತು ತತ್ವ ವಿಷಯ ಇವೆಲ್ಲವು ಪರ್ಯಾಯ ಪದಗಳು ಭಾವನಾಂ ವಿಕಾರಾ ಭಾವವಿಕಾರಾ ತೇ ಚ ಸಂತಿ ಭಾವಗಳಿಗೆ ಅಂದರೆ ಪದಾರ್ಥಗಳಿಗೆ ಆರು ವಿಕಾರಗಳು ವಿಕಾರಗಳೆಂದರೆ ಬದಲಾವಣೆಗಳು ಒಂದು ಅರ್ಥ ಈ ಪ್ರಪಂಚದಲ್ಲಿ ಹುಟ್ಟುವ ಪ್ರತಿಯೊಂದು ವಸ್ತುವು ಆರು ವಿಕಾರಗಳು ಇರ್ತವೆ ಅವುಗಳು ಯಾವುವು ಎಂದರೆ ಜಾಯತೆ ಅಸ್ಥಿ ವರ್ಧತೆ ಪರಿಣಮತೆ ಅಪಕ್ಷೀಯತೆ ಮತ್ತು ಪ್ರಣಶ್ಯತಿ ಇವುಗಳ ಸ್ವರೂಪವನ್ನು ನಾವೀಗ ನೋಡೋಣ ಜಾಯತೆ ಹುಟ್ಟುತ್ತದೆ ಮೊದಲು ಇಲ್ಲದೆ ಹೊಸದಾಗಿ ಹುಟ್ಟುವ ವಸ್ತುಗಳಿಗೆ ಜಾತ ವಸ್ತು ಅಂತೇಳಿಸ್ರು ಇದಕ್ಕೆ ಜನ್ಮ ಅಂತೇಳಿ ಅಸ್ತಿ ಇರುತ್ತದೆ ಹುಟ್ಟಿದ ಯಾವುದೇ ವಸ್ತು ಆದರೂ ಕೆಲವು ಕಾಲದವರೆಗೆ ಇರುತ್ತದೆ ನೂರು ಲಕ್ಷ ಕೋಟಿ ವರ್ಷ ಬದುಕಿದ್ದರೂ ಅದು ದೇಶಕಾಲಗಳಲ್ಲಿ ಇರುತ್ತದೆ ಅಲ್ವೇ ವರ್ಧತೆ ಬೆಳೆಯುತ್ತದೆ ಇದ್ದ ಮೇಲೆ ಅದು ದೇಶಕಾಲಗಳಲ್ಲಿ ಸಿಕ್ಕಿಕೊಂಡ ಮೇಲೆ ಅದಕ್ಕೆ ಬೆಳವಣಿಗೆ ಇರಬೇಕಲ್ವೇ ಪರಿಣಮತೆ ಬದಲಾವಣೆ ಆಗ್ತದೆ ಹುಟ್ಟಿದ ಪ್ರತಿಯೊಂದು ವಸ್ತು ಬದಲಾವಣೆ ಎಂಬುದು ಕಟ್ಟಿಟ್ಟ ಬುತ್ತಿ ಅದೇ ರೀತಿ ಇರುವುದಿಲ್ಲ ಅಪಕ್ಷೀಯತೆ ಸೊರಗುತ್ತದೆ ಯಾವುದೇ ವಸ್ತು ಬೆಳೆದು ಬೆಳೆದು ದೊಡ್ದಾದ ಮೇಲೆ ಸೊರಗಬೇಕಲ್ವೇ ಸಣ್ಣವಾಗಿ ಕ್ಷೀಣವಾಗ್ತದೆ ಪ್ರಣಶ್ಯತೆ ಒಂದು ದಿನ ನಾಶವಾಗಿ ಬಿಡ್ತದೆ ಆದರೆ ಆತ್ಮನಿಗೆ ಯಾರೂ ವಿಕಾರಗಳು ಇಲ್ಲ ಸರ್ವವಿಕಾರರಹಿತ ಆತ್ಮ ಎಂಬುದೇ ವೇದಾಂತಗಳ ಸಂದೇಶ ಇದು ಭಾವವಿಕಾರಗಳು ಷಡ್ಭಾವವಿಕಾರಗಳು ಅಸ್ತಿ ಜಾಯತೆ ಅಥವಾ ಜಾಯತೆ ಅಸ್ತಿ ವರ್ಧತೆ ವಿ ಪರಿಣಮತೆ ಅಪಕ್ಷೀಯತೆ ಇನ್ನು ಪರಬ್ರಹ್ಮಕ್ಕೆ ಪರ್ಯಾಯ ಪದಗಳು ಬ್ರಹ್ಮ ಬೃಹ ಬೃಹಿವೃದ್ಧೌ ಎಂಬ ಧಾತುವಿನಿಂದ ಬ್ರಹ್ಮ ಶಬ್ದವು ಬಂದಿರುತ್ತದೆ ಬೃಹತಿ ಇತಿ ಬ್ರಹ್ಮ ನಿರತಿಶಯವಾದ ಪರಿಪೂರ್ಣವಾದ ತತ್ವಕ್ಕೆ ಬ್ರಹ್ಮ ಅಂತೇಳಿ ಹೆಸರು ಬ್ರಹ್ಮಕ್ಕೆ ವೇದಾಂತದಲ್ಲಿ ಅನೇಕ ಹೆಸರುಗಳಿವೆ ಅವುಗಳಲ್ಲಿ ಹತ್ತು ಪರ್ಯಾಯ ಮಾತ್ರ ನಾನಿಲ್ಲಿ ಬರೀತೀನಿ ಅಂತೇಳಿ ಹೇಳ್ತಾರೆ ಸುಬ್ರಾಶರ್ಮರು ಪುರುಷಃ ಪುರುಷೇತೇ ಇತಿ ಪುರುಷಃ ಪೂರ್ಣಂ ಅನೆಯ ಸರ್ವಂ ಇತಿ ಚ ಪುರುಷಃ ನಮ್ಮ ದೇಹದ ದೇಹದೊಳಗೆ ಪೂರ್ಣನಾಗಿರುವುದರಿಂದ ಬ್ರಹ್ಮಕ್ಕೆ ಪುರುಷ ಎಂದು ಹೆಸರು ಬಂದಿದೆ ದೇವ ದಿವ್ಯತೀತಿ ದೇವ ದೇವನೆಂದರೆ ಸ್ವಯಂ ಪ್ರಕಾಶಸ್ವರೂಪನು ಎಂದರ್ಥ ಯಾರಿಂದಲೂ ಬೆಳಗಲ್ಪಡದೆ ಎಲ್ಲವನ್ನೂ ತಾನೇ ಸ್ವತಃ ಬೆಳಗುತ್ತಾ ಚೈತನ್ಯ ಸ್ವರೂಪನಾದ ಆತ್ಮ ಅಕ್ಷರಂ ನ ಅಕ್ಷರಂ ನಾಶವಿಲ್ಲದ ಬ್ರಹ್ಮಕ್ಕೆ ಅಕ್ಷರ ಅಂತೇಳಿ ಯಾವ ವಿಕಾರಗಳು ಇಲ್ಲದೆ ಬದಲಾವಣೆ ತತ್ವ ಸತ್ಯಂ ಯದ್ರೂಪೇಣ ಯಶ್ಚಿತ ತದ್ರೂಪ ವ್ಯವಿಚರತಿ ಸತ್ಯಂ ಅಂದರೆ ತನ್ನ ಪರಮಾರ್ಥ ಸ್ವರೂಪದಿಂದ ಬದಲಾವಣೆ ತತ್ವವೇ ಸತ್ಯ ಯದ್ರೂಪೇಣ ಯತ್ ನಿಶ್ಚಿತ ತದ್ರೂಪಂ ನ ವ್ಯಭಿಚರತಿ ವ್ಯತ್ಯಾಸ ಹೊಂದುವುದಿಲ್ಲ ಅಂತ ಹೇಳಿದರೆ ಅದು ಸತ್ಯ ಇದ್ದಾಗಿರುವಂಥದ್ದು ಈಶ್ವರಃ ಈಶಃ ಈಷ್ಟೇ ಇದೆ ಈಶ್ವರ ಸ್ವತಂತ್ರನಾಗಿದ್ದು ಎಲ್ಲವನ್ನೂ ಆ ಎಲ್ಲರನ್ನೂ ಆಡುವವನೇ ಈಶ್ವರನು ಇವನು ಸ್ವತಂತ್ರನೇ ಹೊರತು ಪರತಂತ್ರನಲ್ಲ ದೇಶ ಮೀರಿದ ಆತ್ಮ ಇವನು ಸಾಕ್ಷಿ ಸಾಕ್ಷಾತ್ ಪಶ್ಯತಿ ಇದೆ ಸಾಕ್ಷಿ ನೇರವಾಗಿ ನೋಡುವವನೇ ಸಾಕ್ಷಿ ಇಂದ್ರಿಯ ಮನಸ್ಸುಗಳು ಹಂಗಿಲ್ಲದೆ ಚೈತನ್ಯ ರೂಪದಿಂದ ಕೂಟಸ್ಥನಾಗಿದ್ದುಕೊಂಡು ನೋಡುವವನು ಪ್ರತ್ಯಗಾತ್ಮ ಅಂದರೆ ಒಳಗಿರುವ ಆತ್ಮ ಬ್ರಹ್ಮವು ನಮ್ಮೊಳಗೆ ಇದ್ದುಕೊಂಡು ನಮ್ಮ ನಮ್ಮ ಒಳಗಿನ ಅಂದರೆ ಎಲ್ಲದರ ಸಾರನಾಗಿರುವವನೇ ಪ್ರತ್ಯಗಾತ್ಮನು ಸತ್ ಅಸ್ತಿ ಇತಿ ಸತ್ ಇರುವಿಕೆಯ ಸ್ವರೂಪದ ತತ್ವ ಬ್ರಹ್ಮವು ಕೇವಲ ಇರುವಿಕೆಯ ಸ್ವರೂಪ ಆಗಿರ್ತದೆ ಸತ್ ಅಂತ ಹೇಳ್ತಾರೆ ಸತ್ ವಿಚಿತ್ ಆನಂದ ಅಂತೇಳಿ ಚಿತ್ರ ಅಂದರೆ ಜ್ಞಾನಸ್ವರೂಪ ಆನಂದ ಅಂದರೆ ಆನಂದ ಪರಮಾನಂದ ಬ್ರಹ್ಮಾನಂದ ಸಂತೋಷ ಅಂತ್ಯವಿಲ್ಲದ್ದು ಅನಂತವಾದಂಥದ್ದು ಸುಖ ಅದು ಶಾಶ್ವತವಾದ ಆನಂದ ಅದೇ ಮೋಕ್ಷ ಮೋಕ್ಷಸ್ವರೂಪ ಅದೇ ಬ್ರಹ್ಮಸ್ವರೂಪ ಅನ ಅನಂತಂ ಅಂತವಿಲ್ಲದ ತತ್ವವೇ ಅನಂತ ದೇಶಕಾಲಗಳಿಂದ ಪರಿಚ್ಛಿನ್ನವಾಗದೆ ಸ್ವತಃ ವ್ಯಾಪಕವಾದ ತತ್ವವೇ ಅನಂತ ಏಕಃ ಅದ್ವಿತೀಯ ತನಗೆ ಎರಡನೆಯ ಮತ್ತೊಂದು ವಸ್ತು ಇಲ್ಲದ ಬ್ರಹ್ಮವೇ ಏಕ ಅಥವಾ ಅದ್ವಿತೀಯವಾಗಿರ್ತದೆ ಅದ್ವಿತೀಯ ಬ್ರಹ್ಮ ಇನ್ನು ಅನುಭವ ವೇದಾಂತದಲ್ಲಿ ಇದೊಂದು ಅತ್ಯಂತ ಮುಖ್ಯವಾದ ಪದ ಅನುಭವದಿಂದಲೇ ಬ್ರಹ್ಮಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ವೇದಾಂತಗಳ ಸಂದೇಶಗಳನ್ನು ಅನುಭವದಿಂದಲೇ ತಿಳಿದುಕೊಳ್ಳಬೇಕು ಹಂ ಬ್ರಹ್ಮಾಸ್ಮಿ ಎಂಬಿದು ಅನುಭವ ಅವಸಾನವಾದ ತಿಳುವಳಿಕೆ ಅನುಭವದಿಂದ ಕೊನೆಗೊಳ್ಳತಕ್ಕಂಥ ತಿಳುವಳಿಕೆ ಇದು ಬ್ರಹ್ಮಾಸ್ಮಿ ಆತ್ಮನ ಅನುಭವ ಸ್ವರೂಪ ಮುಂತಾದ ಕಡೆಗಳಲ್ಲಿ ಅನುಭವ ಎಂಬ ಶಬ್ದವನ್ನು ವೇದಾಂತದಲ್ಲಿ ಮತ್ತೆ ಮತ್ತೆ ಪಡಿಸ್ತಾರೆ ಈ ಅನುಭವ ಎಂಬ ಶಬ್ದದ ಅರ್ಥವನ್ನು ನೋಡೋಣ ಅನುಭವವನ್ನು ಮೂರು ರೀತಿಯಾಗಿ ವಿಂಗಡಿಸಿ ತಿಳ್ಕೊಳ್ಬೇಕು ಅವುಗಳು ವೇದನಾನುಭವ ಪ್ರತ್ಯಾನುಭವ ಅನುಭವ ಮತ್ತು ಸಾಕ್ಷಿ ಅನುಭವ ವೇದನಾ ಇಂದ್ರಿಯಗಳಿಂದ ವಿಷಯಗಳನ್ನು ಅರಿವಾಗ ಉಂಟಾಗುವ ಅನುಭವಕ್ಕೆ ವೇದನಾನುಭವ ಅಂತೇಳಿ ಹೆಸರು ಇದು ಬಾಕ್ಯವಾದ ಮತ ಸ್ಥೂಲವಾದ ಇಂದ್ರಿಯ ಅನುಭವ ಪ್ರತ್ಯಯ ಅನುಭವ ಸುಖ ದುಃಖ ರಾಗದ್ವಿಷ ಭಯ ಆಶ್ಚರ್ಯಾದಿಗಳ ಅನುಭವಕ್ಕೆ ಪ್ರತ್ಯಯ ಅನುಭವ ಹೆಸರು ಇದು ಸೂಕ್ಷ್ಮವಾದ ಹಾಗೂ ಅತ್ಯಂತ ಒಳಗಿನ ಅನುಭವ ಸಾಕ್ಷಿ ಅನುಭವ ಇದು ವೇದನಾ ಅನುಭವವನ್ನು ಪ್ರತ್ಯಯ ಕೇವಲ ಅರಿವಿನ ಸ್ವರೂಪವಾದ ಕೂಟಸ್ಥ ಆತ್ಮ ಅನುಭವ ಸಾಕ್ಷಿ ರೂಪವಾದ ಅನುಭವವಿದು ಈ ಅನುಭವದಲ್ಲಿ ದೇಶಕಾಲಗಳ ನಾಮರೂಪಗಳ ಇಂದ್ರಿಯ ಮನೋಬುದ್ಧಿಗಳ ಸಂಬಂಧ ಇಲ್ಲ ಅವಸ್ಥಾತ್ರಯಗಳನ್ನೇ ಬೆಳಗುತ್ತಿರುವ ಯಾವುದು ಜಾಗ್ರತ ಸ್ವಪ್ನ ಸುಶುಪ್ತಿಗಳನ್ನೇ ಬೆಳಗುತ್ತಿರುವ ಸ್ವತಃ ವಿಕಾರಗಳೇ ಇಲ್ಲದಿರುವ ಷಡ್ಭಾವ ವಿಕಾರರಹಿತವಾದ ಸಾಕ್ಷಿ ಸ್ವರೂಪನಾದ ಆತ್ಮನೇ ಅನುಭವ ಸ್ವರೂಪನಾಗಿರ್ತಾನೆ ಈ ಅದೇ ಸಾಕ್ಷಿ ಅನುಭವ ಅಂತ ಈ ಅನುಭವವು ತ್ರಿಪುಟಿ ರಹಿತವಾದ ಸಾಕ್ಷಾದ ಅನುಭವವು ತ್ರಿಪುಟಿ ರಹಿತ ಯಾವುದು ಕರ್ತೃ ಕರ್ಮ ಕರಣ ಧ್ಯಾನ ಧ್ಯಾತೃ ಧೇಯ ಜ್ಞಾನ ಜ್ಞೇಯ ಜ್ಞಾತೃ ಈ ಮೂರು ತ್ರಿಪುಟಿಗಳು ಯಾವುದಿದೆ ಇದೆಲ್ಲ ಇದನ್ನು ಮೀರಿರತಕ್ಕಂಥದ್ದು ಸಾಕ್ಷಾತ್ ಅನುಭವ ಅನುಭವ ಸ್ವರೂಪನಾಗಿರುವ ಆತ್ಮನನ್ನು ಅನುಭವದಿಂದಲೇ ಅರಿಯಬೇಕು ಈ ಅನುಭವಕ್ಕೆ ಇಂದ್ರಿಯಗಳ ಸಹಕಾರವೂ ಬೇಕಾಗಿಲ್ಲ ಇದು ಸಾರ್ವತ್ರಿಕ ಪರಿಪೂರ್ಣ ಅನುಭವ ಈ ಅನುಭವಕ್ಕೆ ಪ್ರತ್ಯೇಕ ಆತ್ಮಾನುಭವ ಬ್ರಹ್ಮಾನುಭವ ಮೋಕ್ಷ ಅನುಭವ ಅಂತೆಲ್ಲ ಹೆಸರುಗಳು ಉಂಟು ಇದನ್ನು ಇಂದ್ರಿಯ ಅನುಭವದಿಂದಲಾಗಲಿ ಪ್ರತ್ಯಯಾನುಭವದಿಂದಲಾಗಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ವೇದನಾನುಭವ ಅಥವಾ ಪ್ರತ್ಯಾನುಭವದಿಂದ ಸಾಧ್ಯವಿಲ್ಲ ಇದು ಸಾಕ್ಷಿ ಅನುಭವ ಅಂತ ಹೇಳುವುದು ಅದಕ್ಕೆ ಇದೇ ಸಹಜವಾದ ಆತ್ಮಾನುಭವವು ಅನುಭವಾವಸಾನತ್ವಾದು ಭೂತವಸ್ತು ವಿಷಯತ್ವಾಚ್ಛ ಬ್ರಹ್ಮಜ್ಞಾನಸ ಬ್ರಹ್ಮಾತ್ಮಜ್ಞಾನವೆಂಬುದು ಅನುಭವದಲ್ಲಿ ಕೊನೆಗೊಳ್ಳುತ್ತದೆ ಇದು ಭೂತವಸ್ತುವಿಗೆ ಸಂಬಂಧಪಟ್ಟದ್ದು ಎಂದು ಶ್ರೀಶಂಕರರ ಸಿಂಹವಾಣಿ ಭೂತವಸ್ತುವಿಗೆ ಅಂದರೆ ಇರುವಂಥ ವಸ್ತುವಿಗೆ ಸಂಬಂಧಪಟ್ಟದ್ದು ಅಂತ ಸತ್ಯವಸ್ತುವಿಗೆ ಅನುಭವ ಜ್ಞಾನವೇ ಬ್ರಹ್ಮಾತ್ಮ ಜ್ಞಾನ ಇದು ಅನುಭವ ಇನ್ನು ಬ್ರಹ್ಮಾತ್ಮೈಕತ್ವ ವಿಜ್ಞಾನಂ ಮುಂದಿನ ಪದ ಬ್ರಹ್ಮಾತ್ಮ ಏಕತ್ವ ವಿಜ್ಞಾನ ಎಂಬ ಈ ಪದ ವೇದಾಂತದಲ್ಲಿ ಅತ್ಯಂತ ಪ್ರಧಾನವು ಅರ್ಥಗರ್ಭಿತವಾಗಿರುತ್ತದೆ ಮೋಕ್ಷಕ್ಕೆ ಬ್ರಹ್ಮಾತ್ಮೈಕತ್ವ ವಿಜ್ಞಾನವೇ ಸಾಧನವೆಂದು ವೇದಾಂತಗಳು ಸಾರಿ ಸಾರಿ ಹೇಳ್ತಾಯಿವೆ ಇದು ಬರೀ ಜ್ಞಾನವಲ್ಲ ಮತ್ತು ಏನೆಂದರೆ ವಿಜ್ಞಾನವು ಜ್ಞಾನವೆಂದರೆ ಪಾಂಡಿತ್ಯ ಜ್ಞಾನ ವಿಜ್ಞಾನವೆಂದರೆ ಸ್ವಾನುಭವ ಜ್ಞಾನ ವಿಶೇಷವಾದ ಜ್ಞಾನ ಸಹಜ ನೈಸರ್ಗಿಕ ಜ್ಞಾನ ಆತ್ಮೈಕತ್ವ ವಿದ್ಯಾ ಎಂದು ಇದಕ್ಕೆ ಹೆಸರು ಅಂದಮೇಲೆ ಇದರ ಅರ್ಥವನ್ನು ನಾವು ಇದು ನೋಡೋಣ ಬ್ರಹ್ಮಾತ್ಮೈಕತ್ವ ವಿಜ್ಞಾನಂ ಈ ಸಮಸ್ತ ಪದದಲ್ಲಿ ಬ್ರಹ್ಮ ಆತ್ಮ ಏಕತ್ವ ವಿಜ್ಞಾನಮ ನಾಲ್ಕು ಶಬ್ದಗಳಿವೆ ಇವುಗಳ ಅರ್ಥಗಳನ್ನು ನೋಡೋಣ ಬ್ರಹ್ಮವೆಂದರೆ ಅಸಂಸಾರಿಯಾದ ಸಚ್ಚಿದಾನದ ಸ್ವರೂಪವಾದ ಅಕ್ಷರ ತತ್ವ ನಾಶವಿಲ್ಲದ ಅಕ್ಷರ ನಾಕ್ಷರತಿ ಇದೆ ಅಕ್ಷರ ಇದು ಸತ್ಯಜ್ಞಾನಂತ ಸ್ವರೂಪವಾಗಿರುವ ಜನ್ಮಾದಿ ವಿಕಾರರಹಿತವಾಗಿರುವ ಪರತತ್ವ ಆತ್ಮ ಎಂದರೆ ತಾನು ಸಂಸಾರಿ ಎಂದುಕೊಂಡಿರುವ ಜೀವಾತ್ಮ ಇನ್ನು ಬ್ರಹ್ಮಾತ್ಮನೆಂದರೆ ಬ್ರಹ್ಮವೇ ಆತ್ಮ ಆತ್ಮನೇ ಬ್ರಹ್ಮ ಇವರಿಬ್ಬರಿಗೂ ಅಯ್ಯ ಏಕತ್ವವೇ ಬ್ರಹ್ಮಾತ್ಮ ಏಕತ್ವವು ಬ್ರಹ್ಮಾತ್ಮೈಕತ್ವವು ಹೀಗೆಂಬ ಅನುಭವವೇ ಬ್ರಹ್ಮಾತ್ಮೈಕತ್ವ ವಿಜ್ಞಾನವು ಈ ಬ್ರಹ್ಮಾತ್ಮೈಕತ್ವ ವಿಜ್ಞಾನವು ಕೇವಲ ಪಾಂಡಿತ್ಯದ ಅಥವಾ ಶಾಸ್ತ್ರಗಳ ಶುಷ್ಕ ಜ್ಞಾನವಲ್ಲ ಮತ್ತು ಏನಂದರೆ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮವಾಗಿದ್ದೇನೆ ಎಂಬ ಸಹಜವಾದ ಅಪರೋಕ್ಷ ಜ್ಞಾನ ಅಂದರೆ ಪರೋಕ್ಷ ಜ್ಞಾನ ಅಲ್ಲ ಇದು ಅಪರೋಕ್ಷ ಅಂದರೆ ಪ್ರತ್ಯಕ್ಷ ಎನ್ನುವ ದೃ ದೃಷ್ಟಿಯಲ್ಲಿ ಪ್ರತ್ಯಕ್ಷ ಅಂದರೆ ಇದು ಇಂದ್ರಿಯ ಗೋಚರವಲ್ಲದ ಕಾರಣ ಇದನ್ನು ಪ್ರತ್ಯಕ್ಷ ಅಂತ ಹೇಳುವುದಿಲ್ಲ ಅಪರೋಕ್ಷ ಅಂತ ಹೇಳ್ತಾರೆ ಅಷ್ಟೇ ಇಂದ್ರಿಯಗಳಿಗೆ ಸಿಲುಕುವುದಿಲ್ಲ ಅದು ಆದರೂ ಇದು ಪರೋಕ್ಷ ಜ್ಞಾನ ಅಲ್ಲ ಪ್ರತ್ಯಕ್ಷವೇ ಆದರೆ ಪ್ರತ್ಯಕ್ಷ ಅಂತ ಹೇಳುವುದಿಲ್ಲ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೇಳ್ತೀವಿ ಪರೋಕ್ಷ ಅಲ್ಲದಿರುವಂಥದ್ದು ಅಪರೋಕ್ಷ ನಾನು ಮನುಷ್ಯ ನಾನು ಗಂಡಸು ನಾನು ಶ್ರೀಮಂತ ನಾನು ಬುದ್ಧಿವಂತ ಎಂಬ ಜ್ಞಾನವು ನಮಗೆ ಇಷ್ಟು ಸಹಜವೋ ಅಷ್ಟೇ ಸಹ ಸಹಜವಾಗಿ ನಾನು ದೇಹಾದಿ ಸಂಘಾತವಲ್ಲ ನಾನು ಅಸಂಸಾರಿಯಾದ ಪರಬ್ರಹ್ಮವೇ ಆಗಿದ್ದೇನೆ ಎಂಬ ನಿಶ್ಚಯ ಜ್ಞಾನಕ್ಕೆ ಹೆಸರು ಬ್ರಹ್ಮಾತ್ಮೈಕತ್ವ ವಿಜ್ಞಾನ ಅಂಥೇಳಿ ನಮ್ಮ ದೇಹಾದಿಗಳೆಲ್ಲ ಈ ವ್ಯ ವ್ಯವಹಾರಕ್ಕೆ ಸೀಮಿತವಾದದ್ದು ನನ್ನ ನಿಜ ಸ್ವರೂಪದಲ್ಲ ನನ್ನ ನಿಜ ಸ್ವರೂಪ ಅಸಂಸಾರಿಯಾದ ಪರಬ್ರಹ್ಮ ನಮ್ದರೆ ನಮ್ಮ ಒಳಗೆಲ್ಲ ವ್ಯಾಪ್ತವಾಗಿರುವ ಆಗ ಯಾವ ಪರಬ್ರಹ್ಮಶಕ್ತಿ ಪರಬ್ರಹ್ಮ ತತ್ವ ಇದೆಯೋ ಅದೇ ನಾನಾಗಿದ್ದೇನೆ ಅಥವಾ ನಾನೇ ಅದಾಗಿದ್ದೇನೆ ಈ ಜ್ಞಾನದಿಂದಲೇ ಪ್ರಾಪ್ತಿ ಅಂದರೆ ಮರಣ ಇಲ್ಲ ಆ ರೀತಿ ತಿಳಿದರೆ ಈ ಶರೀರಕ್ಕೆ ಮರಣ ಇರ್ಬೋದು ಆದರೆ ಆತ್ಮಕ್ಕೆ ಮರಣ ಇಲ್ಲ ನಾನು ಆತ್ಮ ಅಂತೇಳಿ ಈ ಬ್ರಹ್ಮಾತ್ಮೈಕತ್ವ ಜ್ಞಾನವು ಸಾಧಕರಿಗೆ ವೇದಾಂತ ವಾಕ್ಯಾರ್ಥ ವಿಚಾರದಿಂದಲೇ ಲಭಿಸಬೇಕು ವೇದಾಂತಗಳ ಉಪದೇಶದ ಸಾರವೆಂದರೆ ಬ್ರಹ್ಮಾತ್ಮೈಕತ್ವ ವಿಜ್ಞಾನವೇ ಜಿಜ್ಞಾಸು ಸಾಧಕರಿಗೆ ಬೇಕಾಗಿರುವ ಅತ್ಯಂತ ಉತ್ತಮವಾದ ಸಂಪತ್ತೆಂದರೆ ಈ ಜ್ಞಾನವೇ ಎಂದು ತಿಳಿಯಬೇಕು ಇಂತಹ ವಿಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿ ಮೋಕ್ಷಪ್ರಾಪ್ತಿ ವೇದಾಂತ ವಾಕ್ಯಾರ್ಥ ವಿಚಾರಣಾ ಅಧ್ಯವಸಾನ ನಿವೃತ್ತಾಹಿ ಬ್ರಹ್ಮಾವಗತಿ ಬ್ರಹ್ಮಾವಗತಿಯು ವೇದಾಂತ ವಾಕ್ಯಗಳ ಅರ್ಥವನ್ನು ತಿಳಿದು ನಿಶ್ಚಯ ಮಾಡಿಕೊಂಡಾಗಲೇ ಉಂಟಾಗ್ತದೆ ಎಂದು ಶ್ರೀಶಂಕರು ತಮ್ಮ ಬ್ರಹ್ಮಸೂತ್ರ ಭಾಷೆಯಲ್ಲಿ ಧೈರ್ಯವಾಗಿ ಬರೆದಿರ್ತಾರೆ ಅದಕ್ಕಾಗಿ ಬೇರೆ ಧ್ಯಾನ ಧಾರಣಾ ಸಮಾಧಿಗಳು ಬೇಕಾಗಿಲ್ಲ ವೇದಾಂತ ವಾಕ್ಯಗಳ ಅರ್ಥವನ್ನು ತಿಳಿದು ನಿಶ್ಚಯ ಮಾಡಿಕೊಂಡರೆ ಮುಗಿದೋಯ್ತು ಆ ಜ್ಞಾನವೇ ಬ್ರಹ್ಮದಲ್ಲಿ ನಮ್ಮ ಸಂಸ್ಥಿತಿ ಆಗ್ತದೆ ನಾವು ಬ್ರಹ್ಮಸ್ವರೂಪರಾಗ್ತೇವೆ ಅದರಿಂದ ಅಂಥೇಳಿ ಇದು ನಾವು ವೇದಾಂತರಿಂದ ಕೆಲವು ಪದಗಳು ಮತ್ತು ಅರ್ಥಗಳು ಇದರ ಬಗ್ಗೆ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಅಭಿನವ ಶಂಕರರಿಂದಲೇ ಕರೆಯಲ್ ಅತ್ಯಂತ ಅರ್ಹರಾದಂತಹ ಇತ್ತೀಚಿನ ಕಾಲದಲ್ಲಿ ಅತ್ಯಂತ ಶ್ರೇಷ್ಠರಾದ ವೇದಾಂತಗಳು ಆಗಿರತಕ್ಕಂತಹ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂತಹ ಡಾಕ್ಟರ್ ಕೆ ಜಿ ಸುಬ್ರಹಣ ಶರ್ಮ ಇವರ ಮೇರು ಕೃತಿ ಇಂತಹ ಅನೇಕ ಸುಂದರ ಸರಳ ಆದರೆ ಅತ್ಯಂತ ಗಂಭೀರವಾದ ಗಹನವಾದಂತಹ ಸರಳವಾಗಿ ವಿವರಿಸಿರತಕ್ಕಂಥ ಗಹನ ತತ್ವಗಳನ್ನು ಸರಳವಾಗಿ ವಿವರಿಸಿರತಕ್ಕಂಥ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅಂತಹ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಶಾ ವಾರಿಧಿ ಡಾಕ್ಟರ್ ಕೆ ಸುಬ್ರಹ್ಮಣ್ಯ ಶರ್ಮ ಇವರ ಚರಣತ್ರಗಳಲ್ಲಿ ಶರಣಾಗುತ್ತಾ ಎಲ್ಲರಿಗೂ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಿ ಎಲ್ಲರೂ ಶಾಂತಚಿತ್ತರಾಗಲಿ ಎಲ್ಲರಿಗೂ ಸನ್ಮಂಗಳವಾಗಲಿ ಎಲ್ಲರೂ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಹೊಂದಲಿ ಲೋಕ ಕಲ್ಯಾಣವಾಗಲಿ ಅಂತೇಳಿ ಪ್ರಾರ್ಥಿಸ್ತಾ ಆ ಪರಬ್ರಹ್ಮ ತತ್ವಕ್ಕೆ ಶರಣಾಗುತ್ತೇನೆ ಓಂ ತತ್ ಇಲ್ಲಿಗೆ ಈ ಒಂದು ವೇದಾಂತವನ್ನು ಕೆಲವು ಪದಗಳು ಅರ್ಥಗಳು ಇದು ಈ ಕೃತಿ ಮುಕ್ತಾಯವಾಯಿತು ಇನ್ನು ಮುಂದೆ ನಾವು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಎರಡನೇ ಹಂತದ ಕೃತಿಗಳನ್ನು ಆರಂಭಿಸಲಿಕ್ಕಿದ್ದೇವೆ ಅಂದರೆ ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥವ್ರಿಗೆ ಹದಿನೇಳು ಕೃತಿಗಳನ್ನು ನೋಡಿದ ಹಾಗಾಯಿತು ನಾವು ಇನ್ನು ನಾವು ವೇದಾಂತವನ್ನು ಈಗಾಗಲೇ ಪ್ರವೇಶ ಮಾಡಿದವರಿಗೆ ಯಾವುದು ಕೃತಿಗಳಿವೆ ಅದನ್ನ ನಾವು ಒಂದಾಗಿ ನೋಡೋಣ ಮುಂದಿನ ಹಂತಗಳಲ್ಲಿ ಹರೇ ರಾಮ ಓಂ ತತ್ಸ ಶ್ರೀಶಂಕರಾರ್ಪಿತ